ಅವನಿ ಮುಳಬಾಗಿಲಿನಿಂದ ಐದಾರು ಮೈಲಿ ದೂರದಲ್ಲಿರುವ ಹಳ್ಳಿ ಅವನಿಗೆ ಅವಂತಿ ಕ್ಷೇತ್ರವೆಂದು ಹೆಸರುಂಟು ಅದನ್ನು ವಾಲ್ಮೀಕಿಗಳ ಆಶ್ರಮವೆಂದು ಹೇಳುತ್ತಾರೆ ಸೀತಾದೇವಿ ಕುಶಲವರನ್ನು ಪ್ರಸವಿಸಿದ್ದು ಅಲ್ಲೇ ಎಂದು ಆಕೆ ಮಕ್ಕಳ ಕೊಳೆ ಒಗೆದ ಕೊಳದಲ್ಲಿಯ ಬೆಟ್ಟದ ಹೊಂಡಗಳೆಂದು ತೋರಿಸುತ್ತಾರೆ ಬೆಟ್ಟದ ಮೇಲೆ ಸೀತಾದೇವಿಯ ಗುಡಿ ಇದೆ ಆ ದೇವಿಯನ್ನು ಸೀತಾಲಕ್ಷ್ಮಿ ಎಂದು ಕೆಲವರು ಸೀತಾಗೌರಿ ಎಂದು ಕೆಲವರು ಹೇಳುತ್ತಾರೆ ಅವನಿಯ ಬೆಟ್ಟದಡಿಯಲ್ಲಿ ರಾಮಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಭರತೇಶ್ವರ ಶತ್ರುಘ್ನೇಶ್ವರ ಆಂಜನೇಯಶ್ವರ ಈ ಐದು ಶಿವಲಿಂಗಗಳ ಗುಡಿಗಳು ಆಕರ್ಷಕವಾಗಿವೆ ಚೊಕಟ್ಟವಾದ ವಿಸ್ತಾರವಾದ ಕಟ್ಟಡಗಳು ಗುಡಿಯ ಆವರಣದಲ್ಲಿ ಗರ್ಕೆ ಹುಲ್ಲು ರಮಣೀಯವಾಗಿದೆ ಐದು ಗುಡಿಗಳಲ್ಲಿಯೂ ಮೇಲೆ ಅಮ್ಮನವರ ಗುಡಿಗಳಲ್ಲಿಯೂ ಪ್ರತಿನಿತ್ಯ ಕ್ರಮವಾಗಿ ಅರ್ಚನೆ ನಡೆಯುತ್ತದೆ ತಪಸ್ಸು ಯೋಗಾಭ್ಯಾಸಗಳನ್ನು ಮಾಡಬೇಕೆಂಬವರಿಗೆ ಇದು ಪ್ರಶಸ್ತವಾದ ಸ್ಥಳ ಬಹುಶಃ ಇದನ್ನು ಆಲೋಚಿಸಿ ಅಲ್ಲಿ ಮಠಸ್ಥಾಪನೆ ಮಾಡಿಸಿರಬಹುದು ಆ ಮಠ ವಿದ್ಯಾರಣ್ಯ ಸ್ವಾಮಿಗಳವರಿಂದ ಸ್ಥಾಪಿತವಾದದೆಂದು ನನ್ನ ಭಾವನೆ ಆ ಮಠದ ಸ್ವಾಮಿಗಳ ಹೆಸರಿನಲ್ಲಿ ವಿದ್ಯಾರಣ್ಯ ಎಂಬುದು ಕಂಡುಬರು ಕಾಣುಬರುತ್ತದೆ ಗರಲಾಖ್ಯಪುರೇ ಸುರಲಾಲಿತ ಗೋಪುರೇ ಕಲಶೌಗಂ ಪ್ರತಿಷ್ಯಾಪ್ಯ ವಿದ್ಯಾರಣ್ಯ ಮಹಾಮುನಿ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಂಜನಗೂಡಿನಲ್ಲಿ ಗೋಪರಕ್ಕೆ ಕಲಶ್ ಕಳಶ ಸ್ಥಾಪನೆ ಮಾಡಿದರ ಸ್ಮರಣೆ ನರಸಿಂಗರಾಯರ ಗಣ್ಯತೆ ಇಂಥ ಊರಿನವರು ನರಸಿಂಗರಾಯರು ಅವರ ಹೆಸರನ್ನು ನಾನು ಕೇಳಿದ್ದೇನೇ ಹೊರತು ಅವರನ್ನು ನಾನು ಕಂಡವನಲ್ಲ ನರಸಿಂಗರಾಯರು ವರ್ಷಕ್ಕೆ ಒಂದೆರಡು ಸಾರಿ ಮೊಳಬಾಗಿಲಿಗೆ ಹೋಗಿ ಬರುತ್ತಿದ್ದುದುಂಟು ಆಗ ನನಗೆ ಐದಾರು ವರ್ಷ ಇದ್ದಿರಬಹುದು ನರಸಿಂಗರಾಯರು ಊರಿಗೆ ಬರುವ ದಿವಸ ಊರಿನ ಕೆಲವು ಗಣ್ಯರಿಗೆ ಗೊತ್ತಾಗುತ್ತಿತ್ತು ಅವರು ನಾಳೆ ಬಂದಾನು ನರಸಿಂಗರಾಯ ಬಹುಶಃ ನಾಳಿದ್ದು ಬಂದಾರು ನರಸಿಂಗರಾಯರು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಕೆಲವರು ಆತನನ್ನು ಏಕವಚನದಲ್ಲಿಯೋ ಕೆಲವರು ಬಹುವಚನದಲ್ಲಿಯೂ ಕರೆಯುತ್ತಿದ್ದರು ಈ ಮಾತುಕತೆ ನಡೆಯುತ್ತಿದ್ದಾಗ ಒಂದು ಸಾರಿ ನಾನು ನನ್ನ ಚಿಕತಾದ ನೀರನ್ನು ವಿಚಾರಿಸಿದೆ ಅವರು ಹೇಳಿದರು ನರಸಿಂಗರಾಯ ಅವನಿಯವನು ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಟು ಮಸ್ತಾಗಿ ಹಣ ಸಂಪಾದಿಸಿದ್ದಾನೆ ಈಗ ಹಣವಂತನಾದ್ದರಿಂದ ಅವನನ್ನು ರಾಯರು ಎಂದು ಕರೆಯುತ್ತಾರೆ ಎಂದು ನರಸಿಂಗರಾಯರು ಕೋಲಾರದಿಂದಲೋ ಬೌರಿಂಗ್ ಪೇಟೆಯಿಂದಲೋ ಒಂದು ಸ್ಪೆಷಲ್ ಜಟಕ ಮಾಡಿಕೊಂಡು ಬರುತ್ತಿದ್ದರು ಅವರನ್ನು ಎದುರುಗೊಳ್ಳಲು ಎಂಟು ಹತ್ತು ಮಂದಿ ಗುಂಪು ಸೇರುತ್ತಿತ್ತು ಆತ ಗಾಡಿಯಿಂದ ಇಳಿದ ಕೂಡಲೇ ಒಬ್ಬಿಬ್ಬರು ನಿಂಬೆ ಕೊಟ್ಟು ಕುಶಲ ಪ್ರಶ್ನೆ ಮಾಡುವರು ಒಬ್ಬಿಬ್ಬರು ಆತನ ಮೂಟೆಗಳನ್ನು ಹೊತ್ತು ಆತನ ಬಿಡಾರದಲ್ಲಿರಿಸುವರು ಈ ಸಂಭ್ರಮವನ್ನು ನೋಡಿದ್ದು ನನಗೆ ಜ್ಞಾಪಕವಿದೆ ಅವನಿಯರ ಹೋಟೆಲು ಅವನಿನ ಸಿಂಗರಾಯರ ಹೋಟೆಲ್ ಇದ್ದದ್ದು ಬೆಂಗಳೂರಿನಲ್ಲಿ ದೊಡ್ಡಪೇಟೆ ಚಿಕ್ಕಪೇಟೆ ಸೇರುವ ಮೂಲೆಯಿಂದ ಚಿಕ್ಕಪೇಟೆಯ ಎಡಗಡೆಯ ಸಾಲಿನಲ್ಲಿ ಎಂಟು ಹತ್ತು ಮನೆಗಳಿಂದ ಈಚೆಗೆ ದಿವಂಗತ ರಾಜ ಸೇವಾಸಕ್ತ ಕಾಮಿಡಿ ಸುಬ್ಬರಾಮ ಶೆಟ್ಟರ ಅಂಗಡಿಯ ಸಮೀಪದಲ್ಲಿ ಆ ಅವನಿಯವರ ಹೋಟೆಲು ಎಂದು ಮುದುಕರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅವನಿ ರಸಿ ನರಸಿಂಗರಾಯರು ರಸಿಕರೆಂದು ತರುತ್ತದೆ ಕೊಂಚ ಪರಿವಾರವನ್ನಿಟ್ಟುಕೊಂಡಿದ್ದರು ಅವರು ಉದಾರಿಗಳು ಹೌದು ಮುಳಬಾಗಿಲಿಗೆ ಬಂದಾಗ ಗುಡಿಗಳಲ್ಲಿ ಪೂಜೆಗಳನ್ನು ನಡೆಸುತ್ತಿದ್ದರು ಬ್ರಾಹ್ಮಣರಿಗೆ ಸಂಭಾವನೆ ಕೊಡುತ್ತಿದ್ದರು ಅವರ ಕಾಲ ಯಾವಾಗ ಮುಗಿಯಿತೋ ಹೇಳಲಾರೆ ಬಹುಶಃ ಬೆಂಗಳೂರಿಗೆ ಮೊದಲನೆಯ ಫ್ಲೇಗ್ ಬಂದಾಗ ಸಾವಿರದ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಆಗಿರಬೇಕೆಂದು ಊಹಿಸಿದ್ದೇನೆ ಬೆಂಗಳೂರಿನಲ್ಲಿ ನಾನು ನೋಡಿದ ಎರಡನೇ ಹೋಟೆಲು ವೆಂಕಣ್ಣನವರದು ಇವರು ಬ್ರಾಹ್ಮಣರು ಇವರ ಫೋಟಲ್ ಇದ್ದದ್ದು ಚಿಕ್ಕಪೇಟೆಯಿಂದ ಆಕಾಶ್ ಶ್ರೀನಿವಾಸ ಚಾರ್ಯರು ರಸ್ತೆಯೊಳಕ್ಕೆ ತಿರುಗಿದರೆ ಎಡಪಕ್ಕದ ನಾಲ್ಕನೆಯದೋ ಐದನೆಯದೋ ಮನೆ ಅಲ್ಲಿ ಗವರ್ಮೆಂಟ್ ಅಡ್ವೊಕೇಟ್ ಎಸ್ ನಾರಾಯಣರಾಯರ ಮನೆ ಇತ್ತು ಅದು ಗಾರಿಯ ಮನೆ ಆ ಕಾಲಕ್ಕೆ ಭಾರಿ ಮನೆ ಆ ಮನೆಯಲ್ಲಿ ಪಶುಪತಿ ಅಯ್ಯರ್ ಎಂಬ ಪ್ರಸಿದ್ಧರು ಕೆಲವು ಕಾಲ ಮೇಲಿನ ನೂಲು ವ್ಯಾಪಾರವನ್ನು ಲೇವಾದೇವಿಯನ್ನು ನಡೆಸುತ್ತಿದ್ದರು ಪಶುಪತಿ ಅಯ್ಯರ್ ಅವರು ಮದ್ರಾಸಿನವರು ಅವರು ಆ ಕಾಲದ ರಾಜಕಾರಣಿಗಳಿಗೆ ಸಹಾಯವಾಗಿದ್ದರು ವಿವಿ ಎಸ್ ಅಯ್ಯರ್ ಸುಬ್ರಹ್ಮಣ್ಯ ಭಾರತೀಯರ್ ಇ ಎಲ್ ಅಯ್ಯರ್ ಮೊದಲಾದ ಕಿಂಚಿತ್ ಕಾಂತಿಕಾರಕ ದೇಶಭಕ್ತರು ಆ ಸೇರಿದವರು ಪಶುಪತಿ ಅಯ್ಯರ್ ಇದ್ದ ದಕ್ಷಿಣ ಪಾರ್ಶ್ವದಲ್ಲಿ ಅದಕ್ಕೆ ಅಂಟಿಕೊಂಡಂತೆ ವೆಂಕಣ್ಣನ ಹೋಟೆಲ್ ಮನೆ ಈಗ ನಾನು ಹೇಳುತ್ತಿರುವುದು ಸಾವಿರದ ಒಂಬೈನೂರ ಐದು ಮಾತನ್ನು ರಿಜಿಸ್ಟ್ರೇಷನ್ ಆಗ ನಾನು ವಾಸವಿದ್ದದ್ದು ಚಾಮರಾಜಪೇಟೆಯಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಆಗಾಗ ವೆಂಕಟನವರ ಪ್ರಶಂಸೆ ಬರುತ್ತಿತ್ತು ಮನೆಗೆ ಹೊತ್ತಾಗಿ ಬಂದರೆ ಹೋಗಿ ಹೋಗಿದ್ದೇನೋ ವೆಂಕಟನ ಹೋಟೆಲಿಗೆ ಎನ್ನುವರು ಏನೋ ಹೊಡೆದು ಬಂದಿದ್ದಿ ವೆಂಕಟನ ಹೋಟೆಲಿನಲ್ಲಿ ಅದಕ್ಕೆ ಹಸುವಿಲ್ಲ ಹೀಗೆ ಪದೇ ಪದೇ ವೆಂಕಟನವರ ಸ್ಮರಣೆ ನನಗೆ ಅದರಿಂದ ಕುತೂಹಲ ಕೆರಳಿ ಒಬ್ಬ ಸ್ನೇಹಿತನನ್ನು ಕೇಳಿದೆ ಅಲ್ಲಿಗೆ ಕರೆದುಕೊಂಡು ಹೋಗೆಂದು ಆತ ಹೇಳಿದ ಮುಂದಿನ ವಾರ ಕರೆದುಕೊಂಡು ಹೋಗುತ್ತೇನೆ ನಾನು ಅಷ್ಟು ತಡೆಯಾಕೆ ಆತ ವೆಂಕಟನ ಹೋಟೆಲಿನಲ್ಲಿ ಯಾವಾಗೆಂದರೆ ಆಗ ಹೋದರೆ ಜಾಗ ಸಿಗುವುದಿಲ್ಲ ಮೊದಲೇ ಹಣ ಕೊಟ್ಟು ಹೆಸರನ್ನು ರಿಜಿಸ್ಟರ್ ಮಾಡಿಸಿರಬೇಕು ಅದರಂತೆ ಆಯಿತು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯೊಳಗಾಗಿ ಎಷ್ಟು ಜನ ಹೋಗುತ್ತೇವೆಂದು ನಿಷ್ಕರ್ಷಿಯಾಗಿ ಹೇಳಿ ನಾಲ್ಕಾಣೆ ಅಥವಾ ಎಂಟನೇ ಮುಂಗಡ ಕೊಟ್ಟು ಲೆಕ್ಕದಲ್ಲಿ ಹೆಸರು ಬರೆದಿರಬೇಕು ನನ್ನ ಮೊದಲ ಭೇಟಿ ಹೀಗೆ ಒಂದು ಭಾನುವಾರ ನನ್ನ ಸ್ನೇಹಿತ ಶೇಷಗಿರಿ ಏರ್ಪಾಡು ಮಾಡಿ ನನ್ನನ್ನು ಕರೆದುಕೊಂಡು ಹೋದ ಬೆಳಿಗ್ಗೆ ಗಂಟೆ ಇರಬಹುದು ವೆಂಕಣ್ಣನವರು ಯಾವ ಸಿಬ್ಬಂದಿಯನ್ನು ಇಟ್ಟುಕೊಂಡಿರಲಿಲ್ಲ ನಮ್ಮನ್ನು ನೋಡಿದ ಕ್ಷಣವೇ ಕೇಳಿದರು ನೀವು ಬ್ರಾಹ್ಮಣರೋ ಹೌದು ಸ್ನಾನವಾಗಿದೆಯೋ ಆಗಿದೆ ಹಣೆಯ ಮೇಲೆ ವಿಭೂತಿಯಾಕಿಲ್ಲ ಅಲ್ಲಿ ಡಬ್ಬಿಯಲ್ಲಿದೆ ಹಚ್ಚಿಕೊಳ್ಳಿ ನಾನು ವಿಭೂತಿ ಹಚ್ಚಿಕೊಂಡೆ ಆ ವೇಳೆಗೆ ನಮಗೆ ಹಿಂದೆಯೇ ಬಂದವರು ಮೂರು ಮಂದಿ ಗೋಡೆಗೆವರೆಗೆ ಕೊಂಡು ನಡೆದ ಮೇಲೆ ಿದ್ದರು ನಾವಿಬ್ಬರವರ ಜೊತೆಗೆ ಸೇರಿದೇವು ವೆಂಕಟಣ್ಣನವರು ಒಬ್ಬೊಬ್ಬರಿಗೂ ಒಂದೊಂದು ಚೂರು ಬಾಳೆ ಎಲೆ ಕೊಟ್ಟರು ಅಡಿಗೆ ಕೋಣೆಯಿಂದ ಬಿಸಿ ಬಿಸಿ ದೋಸೆ ತಂದು ನಮಗಿಂತ ಹಿಂದೆ ಬಂದಿದ್ದ ಮೂವರಿಗೂ ಕ್ರಮವಾಗಿ ಎರಡೆರಡು ದೋಸೆ ಬೆಳೆಸಿದರು ಜೊತೆಯಲ್ಲಿ ಚಟ್ನಿ ಆಮೇಲೆ ನಮ್ಮ ಸರದಿ ಪಲಾಯನ ಈ ಸರದಿಗೆ ಸಾಮಾನು ಬರುವಷ್ಟರೊಳಗಾಗಿ ಅಲ್ಲಿಗೆ ಬಂದರು ನನ್ನ ಸ್ನೇಹಿತ ಒಣಕ ಎನ್ನುತ್ತಿ ನಿಮ್ಮ ದೊಡ್ಡಪ್ಪ ಬರುತ್ತಿದ್ದಾನೆ ಎಂದ ನಾನು ಆ ಮಾತನ್ನು ಕೇಳಿದ ಕೂಡಲೇ ಚೇಳು ಕಳಿದಂತೆ ಓಡಿದೆ ನನ್ನ ಸ್ನೇಹಿತನು ಬಂದ ದೊಡ್ಡಪ್ಪ ಎಂಬವರು ನನ್ನ ತಂದೆಯ ಜ್ಞಾತಿ ಅವರಿಗೆ ಅಣ್ಣನ ವರಸೆ ಆತನ ಹೆಸರು ಶ್ರೀನಪ್ಪ ಸೋಮತ್ತನ ಹಳ್ಳಿಯವರು ಶಿವಪ್ಪನವರನ್ನು ನಾನು ಅದುವರೆಗೆ ನೋಡಿರಲಿಲ್ಲ ಅವರ ಹೆಸರನ್ನು ಕೇಳಿದ್ದೆ ಶ್ರೀನಪ್ಪನವರು ಸ್ನಾನ ಮಾಡಿ ಅನೇಕ ಮುಗಿಸಿಕೊಂಡು ಹಣೆಯ ತುಂಬಾ ವಿಭೂತಿ ಸ್ನಾನ ಮಾಡಿ ನೀರು ಗಂಟು ಹಾಕಿ ಇಳಿಬಿಟ್ಟಿದ್ದ ತಲೆ ಮೇಲೆ ರುಮಾಲು ಮೈಗೆ ಕೊಟು ವಸ್ತ್ರ ಎರಡು ಕೈಗಳಲ್ಲಿ ಉಂಗುರ ಅವರಿಗಿದೆ ಹೊತ್ತೆಯಾದರೂ ಮಂಡಿಯ ಗುಮಾಸಗಿರಿ ಅದು ಭಾರಿ ಮಂಡಿ ಶಿವನಪ್ಪನವರು ತಕ್ಕ ಮಾತ್ರ ಉಪ ಪನ್ನರು ಮನೆ ಜಮೀನು ಇದ್ದವರು ಜರ್ಬುದಾರಿ ಸ್ವಭಾವದವರು ಸಂಪ್ರದಾಯ ನಿಷ್ಠರು ಭಾನುವಾರ ಭಾನುವಾರ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು ಈ ವಿಷಯವೆಲ್ಲ ನನಗೆ ಅನಂತರ ತಿಳಿದು ಬಂದದ್ದು ಅವರು ಹೋಟೆಲ್ ಹೋಟೆಲಿನೊಳಕ್ಕೆ ಕಾಲಿಡುತ್ತಲೇ ನಾನು ಹೊರಕೆ ಓಡಿದ್ದರ ಕಾರಣ ಹಿರಿಯರಿಗೆ ಹೋಟೆಲಿನಲ್ಲಿ ಕಾಣಿಸಿಕೊಳ್ಳಬಾರದೆಂಬುದು ಇದು ಆ ಕಾಲದ ಸಾಮಾಜಿಕ ಚರ್ಚೆ ಹೋಟೆಲಿಗೆ ಹೋಗಿ ತಿಂಡಿ ತಿನ್ನುವುದು ಉತ್ತಮ ದರ್ಜೆಯಲ್ಲ ಅದು ಅಷ್ಟು ಶ್ಲಾಘ್ಯವಿಲ್ಲ ಎಂದು ಆಗಿನ ಜನಕ್ಕಿದ್ದ ಅಭಿಪ್ರಾಯ ಹೋಟೆಲ್ಗೆ ಹೋಗಬೇಕಾದವರು ಪರಸ್ಥಳದಿಂದ ಬೆಂಗಳೂರಿಗೆ ಬಂದು ಬೇರೆಲ್ಲಿಯೋ ಆಶ್ರಯ ಕಾಣದವರು ಮತ್ತು ಶ್ರೀನಪ್ಪನವರಂತೆ ವಿದುರರು. ಹೋಟೆಲು ಊಟ ಸದಾಚಾರಕ್ಕೆ ಸಲ್ಲದು ಇದು ಆಗಿದ ಇದ್ದ ಅಭಿಪ್ರಾಯ ನಾನು ಅದರಂತೆ ನಡೆದೆ ವೆಂಕಣ್ಣನವರ ಹೋಟೆಲಿನಿಂದ ಹೊರಗೆ ಬಂದ ನಾವು ಉದುರ ಹೋಗದೆ ಅಲ್ಲಿ ಇಲ್ಲಿ ನಿಂತೆವು ಹದಿನೈದು ಇಪ್ಪತ್ತು ನಿಮಿಷ ನಮ್ಮ ಶ್ರೀನಪ್ಪನವರು ಅಲ್ಲಿಂದ ಹೊರಟು ಹೋದದನ್ನು ನೋಡಿ ಮತ್ತೆ ಒಳಕ್ಕೆ ಹೋದವು ವೆಂಕಣ್ಣನವರು ನಮ್ಮನ್ನು ಕೇಳಿದರು ಅದಕ್ಕೆ ಕಳ್ಳರ ಹಾಗೆ ಓಡಿ ಇದ್ದ ಸಂಗತಿಯನ್ನು ಹೇಳಿದೆವು ವೆಂಕಣ್ಣನವರು ಓಹೋ ಹಾಗೆ ಶ್ರೀನಪ್ಪನವರಿಗೆ ಹೇಳಲೋ ಎಂದರು ನಾವು ನಗುತ್ತಿದ್ದೆವು ಆಮೇಲೆ ನಮ್ಮ ದೋಸೆಯ ಸರದಿಯು ನಡೆಯಿತು ಪಕ್ವ ಬಹು ಸೊಗತ ಪಕ್ವ ಶುಚಿ ಇವೆರಡು ದೊಡ್ಡ ಗುಣಗಳಲ್ಲವೇ ವ್ಯವಸ್ಥೆ ವೆಂಕಟನವರ ಹೋಟೆಲಿನಲ್ಲಿ ಸಣ್ಣ ಸರ್ನ ಮರದ ಹಲಗೆಯ ತಡಕೆಗಳಿಂದ ಮೂರು ಭಾಗ ಮಾಡಿದ್ದರು ಅಡಿಗೆ ಕೋಣೆಯ ಬಾಗಿಲ ಮುಂದಿನದು ಮೊದಲ ವಿಭಾಗ ಅದಕ್ಕೆ ಬ್ರಾಹ್ಮಣರಿಗೆ ಚೀಟಿಯ ತಗಲಿ ಹಾಕಿದ್ದರು ಎರಡನೆಯ ಕಂಪಾರ್ಟ್ಮೆಂಟ್ ಲೌಕಿಕ ಬ್ರಾಹ್ಮಣರಿಗೆ ಮೂರನೆಯದು ಬ್ರಾಹ್ಮಣೇತರರಿಗೆ ಮೂರನೇ ಮೂರನೆಯದರಿಂದ ಆಚೆಗೆ ಒಂದು ಸ್ಟೂಲಿನ ಮೇಲೆ ದೊಡ್ಡ ನೀರಿನ ಡಬ್ಬ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬಕೆಟು ಇನ್ನೊಂದು ಸ್ಟೂಲಿನ ಮೇಲೆ ಕಾಗದದಲ್ಲಿ ಒಂದು ಪುಡಿ ಒಂದು ಚೂರು ಹಳೆಯ ಪಂಚೆ ದೋಸೆ ತಿಂದವರು ತಮ್ಮ ಎಲೆಯನ್ನು ತಂದು ಆ ಬಕೆಟ್ನಲ್ಲಿ ಹಾಕತಕ್ಕದ್ದು ಅನಂತರ ಸೀಗೆ ಪುಡಿ ಕೊಂಚ ತೆಗೆದು ಡಬ್ಬ ನಲ್ಲಿ ತಿರುಗಿಸಿ ಕೈ ತೊಳೆದುಕೊಂಡು ಇಷ್ಟವಿದ್ದರೆ ಆ ಪಂಚೇಶ್ವರಿನಲ್ಲಿ ಒರೆಸಿಕೊಂಡು ಮತ್ತೆ ನಾವಿದ್ದ ಜಾಗದಲ್ಲಿ ಕುಡತಕ್ಕದ್ದು ಈಗ ಕಾಫಿ ಲೋಟಗಳಲ್ಲಿ ಕಾಫಿ ಸೇವಿಸುವಾಗ ತುಟಿಯ ಅಂಟಬಾರದು ಮೇಲಕ್ಕೆತ್ತಿ ಕುಡಿಯತಕ್ಕದ್ದು ನಾವು ಕೊಂಚ ಉತ್ ಮಾಡುತ್ತಿಲ್ಲ ವೆಂಕಣ್ಣನವರು ಬಹಳ ಕಟ್ಟುನಿಟ್ಟಿನ ಆಸಾಮಿ ಯಾರಾದರೂ ಈ ನಿಯಮವನ್ನು ಸಳೆಲಿಸಿಯಾನೆಂದು ತೋರಿದರೆ ಅವರು ನಿರ್ದಾಕ್ಷಿಣ್ಯವಾಗಿ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಬನ್ನಿ ಎನ್ನುವರು ಆದದ್ದರಿಂದ ಆ ಹೋಟೆಲಿಗೆ ಹೋಗುತ್ತಿದ್ದವರು ರುಚಿಯ ಜೊತೆಗೆ ಶುಚಿಯನ್ನು ನೋಡುತ್ತಿದ್ದ ಜನ ಅದೇನೋ ಜನತಾ ಹೋಟೆಲ್ ಆಗಿರಲಿಲ್ಲ ಮೇನು ವೆಂಕಟ್ಣವರಿಗೆ ಜನತಾ ಬೇಕಾಗಿಯೂ ಇರಲಿಲ್ಲ ಭಾನುವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ ನಾಲ್ಕು ಮಂದಿಯೋ ಐದು ಮಂದಿಯೋ ಊಟಕ್ಕೆ ಬರುತ್ತಿದ್ದರು ಆರನೇ ಅವರನ್ನು ವೆಂಕಣ್ಣನವರು ಸೇರಿಸುತ್ತಲೇ ಇರಲಿಲ್ಲ ಶನಿವಾರ ಮಧ್ಯಾಹ್ನ ಚಿರು ತಿಂಡಿಗಾಗಿ ಬರುವವರಿಗೆ ಸಾಮಾನ್ಯವಾಗಿ ಎರಡು ತಿಂಡಿ ರವೆ ಉಂಡೆ ಮತ್ತು ಕೊಡುಬಳೆ ಅಥವಾ ಹೆಸರುಂಡೆ ಓಮಪುಡಿ ಅಥವಾ ಸಜ್ಜಪ್ಪ ಮತ್ತು ಖಾರದ ಈ ತಿಂಡಿಗಳು ಐದು ಗಂಟೆಯ ವೇಳೆಗೆ ಮುಗಿದು ಹೋಗಿರುತ್ತಿದ್ದವು ನಾನೇ ಐದು ಕಾಲರ ಸುಮಾರಿಗೆ ಹೋಗಿ ಮರಿಗೆ ಆಡಿಸಿದ್ದನ್ನು ನೋಡಿಕೊಂಡು ಬಂದೆ ಭಾನುವಾರವಂತೂ ಮೇಲೆ ಹೇಳಿರುವ ಹಾಗೆ ಒಂದು ಮಿತವಾದ ಸಂಖ್ಯೆಗೆ ದೋಸೆ ಚಟ್ನಿ ಕಾಫಿ ಇದಿಷ್ಟೇ ವಿತರಣೆ ವೆಂಕಣ್ಣನವರನ್ನು ಅವರ ಸ್ನೇಹಿತರು ಕೇಳಿದ್ದುಂಟು ಊರಿನಲ್ಲಿ ಹೋಟೆಲುಗಳು ಹೊಸ ಹೊಸದಾಗಿ ಬರುತ್ತಿವೆ ನೀವು ವ್ಯಾಪಾರವನ್ನು ಬಡಾವಣೆ ಮಾಡಬಾರದೆ ವೆಂಕಣ್ಣನವರ ಉತ್ತರವನ್ನು ನಾನು ಕೇಳಿದ್ದೇನೆ ಸಾಕುಸ್ವಾಮಿ ನನ್ನ ಹೋಟೆಗೆ ಎಷ್ಟು ಸಂಪಾದನೆ ಹೆಚ್ಚು ಸಂಪಾದನೆ ಹೊರಟು ಆಚಾರ ನಿಯಮ ಕಳೆದುಕೊಳ್ಳು ಕಳೆದುಕೊಳ್ಳುತ್ತೀರಾ ದೇವರು ಸಾಕು ದೋಸೆಗಳ ಪೈಪೋಟಿ ನಾನು ಮೇಲೆ ಹೇಳಿದ ಕಾಲದಿಂದ ಎರಡು ಮೂರು ವರ್ಷಗಳ ಮೇಲೆ ಹೋಟೆಲ್ ವ್ಯಾಪಾರದಲ್ಲಿ ಒಂದು ಸ್ಪರ್ಧೆ ಉಂಟಾಯಿತು ಕಾಳಮನಗುಡಿ ಹತ್ತಿರದ ಒಂದು ಅಂಗಡಿಗೂ ಚಿಕ್ಕಪೇಟೆಯ ಒಂದು ಅಂಗಡಿಗೂ ಕ್ರಯದ ವಿಷಯದಲ್ಲಿ ತಕರಾರು ನಡೆಯಿತು ಆರು ಕಾಸಿಗೆ ಒಂದು ದೋಸೆ ಪಲ್ಯ ಒಂದು ಕಡೆ ಐದು ಕಾಸಿಗೆ